ಪರಮದಯಾಮಯನೋ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಈ ಗ್ರಂಥದ ಅವತೀರ್ಣವು ಪ್ರಬಲನೂ ಯುಕ್ತಿಪೂರ್ಣನೂ ಆದ ಅಲ್ಲಾಹನ ಕಡೆಯಿಂದಾಗಿರುತ್ತದೆ ಸಂದೇಶವಾಹಕರೇ ಈ ಗ್ರಂಥವನ್ನು ನಾವು ನಿಮ್ಮ ಕಡೆಗೆ ಪರಮ ಸತ್ಯವಾಗಿ ಅವತೀರ್ಣಗೊಳಿಸಿರುತ್ತೇವೆ ಆದುದರಿಂದ ನೀವು ಧರ್ಮವನ್ನು ಅಲ್ಲಾಹನಿಗಾಗಿಯೇ ಮೀಸಲಿರಿಸುತ್ತಾ ಅವನ ದಾಸ್ಯವನ್ನೇ ಮಾಡಿರಿ ಎಚ್ಚರಿಕೆ ಧರ್ಮವು ನಿಷ್ಕಲಂಕವಾಗಿ ಕೇವಲ ಅಲ್ಲಾಹನ ಹಕ್ಕಾಗಿದೆ ಇನ್ನು ಅವನ ಹೊರತು ಇತರರನ್ನು ರಕ್ಷಕ ಮಿತ್ರರಾಗಿ ಮಾಡಿಕೊಂಡವರ ವಿಷಯ ಅವರು ನಮ್ಮನ್ನು ಅಲ್ಲಾಹನಿಗೆ ನಿಕಟಗೊಳಿಸಲಿಕ್ಕಾಗಿ ಮಾತ್ರ ನಾವು ಅವರ ಆರಾಧನೆ ಮಾಡುತ್ತೇವೆ ಎಂದು ಅವರು ವಾದಿಸುತ್ತಾರೆ ಖಂಡಿತವಾಗಿಯೂ ಅಲ್ಲಾಹನೂ ಅವರು ಭಿನ್ನತೆ ತೋರಿದ ಎಲ್ಲ ವಿಷಯಗಳ ತೀರ್ಮಾನ ಮಾಡಿಬಿಡುವನು ಸುಳ್ಳುಗಾರನೂ ಸತ್ಯ ನಿಷೇಧಿಯೂ ಆಗಿರುವಂತಹವನಿಗೆ ಅಲ್ಲಾಹನು ಸನ್ಮಾರ್ಗದರ್ಶನವನ್ನೀಯುದಿಲ್ಲ ಅಲ್ಲಾಹನು ಯಾರನ್ನಾದರೂ ಪುತ್ರನಾಗಿ ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದರೆ ತನ್ನ ಸೃಷ್ಟಿಯಲ್ಲಿ ತಾನಿಚ್ಚಿಸಿದವರನ್ನು ಪುನೀತನಾಗಿ ಮಾಡಿಕೊಳ್ಳುತ್ತಿದ್ದನು ಅವನು ಪುತ್ರನನ್ನಿರಿಸಿಕೊಳ್ಳುವುದರಿಂದ ಪರಿಶುದ್ಧನಾಗಿರುತ್ತಾನೆ ಅವನು ಅಲ್ಲಾಹು ಏಕೈಕನು ಮತ್ತು ಎಲ್ಲರ ಮೇಲೆ ಪ್ರಾಬಲ್ಯವುಳ್ಳವನು ಅವನು ಭೂಮಿ ಆಕಾಶಗಳನ್ನು ಸತ್ಯಪೂರ್ಣವಾಗಿ ಸೃಷ್ಟಿಸಿರುವನು ಹಗಲಿನ ಮೇಲೆ ಇರುಳನ್ನು ಇರುಳಿನ ಮೇಲೆ ಹಗಲನ್ನು ಸುತ್ತಾನೆ ಅವನೇ ಸೂರ್ಯ ಮತ್ತು ಚಂದ್ರನನ್ನು ನಿಯಂತ್ರಿಸಿರುತ್ತಾನೆ ಅವಗಳಲ್ಲಿ ಪ್ರತಿಯೊಂದು ಒಂದು ನಿರ್ದಿಷ್ಟ ಕಾಲದವರೆಗೆ ಚಲಿಸುತ್ತಿರುವುದು ಅವನು ಪ್ರಬಲನು ಮಹಾ ಕ್ಷಮಾಶೀಲನೂ ಆಗಿರುತ್ತಾನೆಂಬುದನ್ನು ತಿಳಿದುಕೊಳ್ಳಿ ಅವನೇ ನಿಮ್ಮನ್ನು ಒಂದೇ ಜೀವದಿಂದ ಸೃಷ್ಟಿಸಿದನು ಕರುವಾಯ ಆ ಜೀವದಿಂದ ಅದರ ಜೊತೆಯನ್ನು ಸೃಷ್ಟಿಸಿದವನು ಅವನೇ ಮತ್ತು ನಿಮ್ಮ ಜಾನುವಾರುಗಳಿಂದ ನಿಮಗಾಗಿ ಎಂಟು ಗಂಡು ಹೆಣ್ಣುಗಳನ್ನು ಒದಗಿಸಿದವನು ಅವನೇ ಅವನು ನಿಮ್ಮ ಮಾತೆಯರ ಉದರಗಳೊಳಗೆ ಮೂರು ಕತ್ತಲು ಪರದೆಗಳೊಳಗೆ ನಿಮಗೆ ಒಂದರ ನಂತರ ಒಂದು ರೂಪ ಕೊಡುತ್ತಾ ಸಾಗುತ್ತಾನೆ ಇವೆಲ್ಲ ಕಾರ್ಯಗಳನ್ನು ಮಾಡುತ್ತಿರುವ ಈ ಅಲ್ಲಾಹನೇ ನಿಮ್ಮ ಪಾಲಕ ಪ್ರಭು ಪ್ರಭುತ್ವವು ಅವನಿಗೇ ಸೇರಿದೆ ಅವನ ಹೊರತು ಯಾವ ಆರಾಧ್ಯನೂ ಇಲ್ಲ ಹೀಗಿರುತ್ತಾ ನೀವು ಅದೆಲ್ಲಿಂದ ದಾರಿಗಡಿಸಲ್ಪಡುತ್ತಿರುವಿರಿ ನೀವು ಸತ್ಯವನ್ನು ನಿಷೇಧಿಸಿದರೆ ಅಲ್ಲಾಹು ನಿಮ್ಮಿಂದ ನಿರಪೇಕ್ಷನಾಗಿದ್ದಾನೆ ಆದರೆ ಅವನು ತನ್ನ ದಾಸರ ಪಾಲಿಗೆ ಸತ್ಯ ನಿಷೇಧವನ್ನು ಮೆಚ್ಚುವುದಿಲ್ಲ ಮತ್ತು ನೀವು ಕೃತಜ್ಞರಾದರೆ ಅದನ್ನು ಅವನು ನಿಮ್ಮ ಪಾಲಿಗೆ ಮೆಚ್ಚುತ್ತಾನೆ ಹೊರೆ ಹೊರುವವನಾರು ಇನ್ನೊಬ್ಬನ ಹೊರೆಯನ್ನು ಹೊರಲಾರನು ಕೊನೆಗೆ ನಿಮಗೆಲ್ಲರಿಗೂ ನಿಮ್ಮ ಪ್ರಭುವಿನ ಕಡೆಗೆ ಮರಳಲಿಕ್ಕಿದೆ ನೀವು ಏನು ಮಾಡುತ್ತಿದ್ದೀರೆಂದು ಆಗ ಅವನು ನಿಮಗೆ ತೋರಿಸಿಬಿಡುವನು ಅವನಂತೂ ಮನದೊಳಗಿನ ಸಂಗತಿಯನ್ನು ಬಲ್ಲವನಾಗಿರುತ್ತಾನೆ ಮನುಷ್ಯನಿಗೇನಾದರೂ ವಿಪತ್ತು ಬಂದರಗಿದಾಗ ಅವನು ತನ್ನ ಪ್ರಭುವಿನ ಕಡೆಗೆ ಮರಳಿ ಅವನನ್ನು ಪ್ರಾರ್ಥಿಸುತ್ತಾನೆ ತರುವಾಯ ಅವನ ಪ್ರಭು ಅವನನ್ನು ತನ್ನ ಕೊಡುಗೆಯಿಂದ ಅನುಗ್ರಹಿಸಿದಾಗ ಅವನು ಹಿಂದೆ ತಾನು ಯಾವ ಸಂಕಷ್ಟದ ಬಗ್ಗೆ ಪ್ರಾರ್ಥಿಸಿದ್ದನೋ ಅದನ್ನು ಮರೆತು ಬಿಡುತ್ತಾನೆ ಮತ್ತು ಅಲ್ಲಾಹನ ಮಾರ್ಗದಿಂದ ಭೃಷ್ಟಗೊಳಿಸಲಿಕ್ಕಾಗಿ ಇತರರನ್ನು ಅವನ ಸಮಾನರೆಂದು ಪರಿಗಣಿಸುತ್ತಾನೆ ಸಂದೇಶವಾಹಕರೇ ಸ್ವಲ್ಪ ಕಾಲ ನಿನ್ನ ಸತ್ಯ ನಿಷೇಧವನ್ನು ಆಸ್ವಾದಿಸುತ್ತಿರು ಖಂಡಿತವಾಗಿಯೂ ನೀನು ನರಕಕ್ಕೆ ಹೋಗುವವನಾಗಿರುವೆ ಎಂದು ಅವನೊಡನೆ ಹೇಳಿ ಇವನ ನಿಲುಮೆ ಸರಿಯೋ ಅಥವಾ ಆಜ್ಞಾಪಾಲಕನಾಗಿರುವ ರಾತ್ರಿಯೇ ಜಾವಗಳಲ್ಲಿ ನಮಾಜಿಗೆ ನಿಲ್ಲುವ ಸಾಷ್ಟಾಂಗವೆರಗುವ ಪರಲೋಕವನ್ನು ಭಯಪಡುವ ಮತ್ತು ತನ್ನ ಪ್ರಭುವಿನ ಕೃಪೆಯನ್ನು ನಿರೀಕ್ಷಿಸುವ ವ್ಯಕ್ತಿಯ ನಿಲುಮೆ ಸರಿಯೋ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಇವರಿಬ್ಬರು ಎಂದಾದರೂ ಸರಿಸಮಾನರಾಗಬಲ್ಲರೆ ಎಂದು ಇವರೊಡನೆ ಕೇಳಿರಿ ಬುದ್ಧಿಜೀವಿಗಳು ಮಾತ್ರ ಉಪದೇಶ ಸ್ವೀಕರಿಸುತ್ತಾರೆ ಸಂದೇಶವಾಹಕರೇ ಹೇಳಿರಿ ಸತ್ಯವಿಶ್ವಾಸಿಗಳಾದ ನನ್ನ ದಾತರೆ ನಿಮ್ಮ ಪ್ರಭುವನ್ನು ಭಯಪಡಿರಿ ಈ ಲೋಕದಲ್ಲಿ ಒಲಿಟ್ಟಿನ ನಿಲುಮೆಯನ್ನಿರಿಸಿಕೊಂಡವರಿಗೆ ಹಿತವಿದೆ ಮತ್ತು ಅಲ್ಲಾಹನ ಭೂಮಿ ತಾಳ್ಮೆ ವಹಿಸುವವರಿಗೆ ಅವರ ಪ್ರತಿಫಲವನ್ನು ಅಗಣಿತವಾಗಿ ಕೊಡಲಾಗುವುದು ಸಂದೇಶವಾಹಕರೇ ಇವರೊಡನೆ ಹೇಳಿರಿ ಧರ್ಮವನ್ನು ನಿಷ್ಕಲಂಕವಾಗಿ ಅಲ್ಲಾಹನಿಗೆ ಮೀಸಲಾಗಿಟ್ಟು ಅವನ ದಾಸ್ಯ ಮಾಡಬೇಕೆಂದು ನನಗೆ ಅಪ್ಪಣೆ ಕೊಡಲಾಗಿದೆ ಮತ್ತು ಎಲ್ಲರಿಗಿಂತಲೂ ಮೊದಲು ನಾನು ಸ್ವತಃ ಮುಸ್ಲಿಮನಾಗಬೇಕೆಂದು ನನಗೆ ಆಜ್ಞಾಪಿಸಲಾಗಿದೆ ಹೇಳಿರಿ ನಾನು ನನ್ನ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರೆ ನನಗೆ ಒಂದು ಮಹಾದಿನದ ಯಾತನೆಯ ಭಯವಿದೆ ಹೇಳಿರಿ ನಾನಂತೂ ನನ್ನ ಧರ್ಮವನ್ನು ನಿಷ್ಕಲಂಕವಾಗಿ ಅಲ್ಲಾಹನಿಗೆ ಮೀಸಲಾಗಿಟ್ಟು ಅವನದೇ ದಾಸ್ಯ ಮಾಡಿದೆ ನೀವು ಅವನ ಹೊರತು ಯಾರೆಲ್ಲರ ದಾಸ್ಯ ಆರಾಧನೆ ಮಾಡಲಿಿಸುತ್ತೀರೋ ಮಾಡುತ್ತಲೀರಿ ಹೇಳಿರಿ ವಾಸ್ತವದಲ್ಲಿ ಪುನರುತ್ಥಾನ ದಿನ ತನ್ನೂ ತನ್ನವರನ್ನೂ ನಷ್ಟ ಕೊಲಪಡಿಸಿಕೊಂಡವರೆ ನಿಜವಾದ ದಿವಾಳಿ ಕೋರರು ಚೆನ್ನಾಗಿ ತಿಳಿದಿರಿ ಇದೇ ವಿವಾಲಿ ದಿವಾಲಿಕೋರತನವಾಗಿದೆ ಅಗ್ನಿಯ ಕೊಡೆಗಳು ಅವರ ಮೇಲ್ಭಾಗದಲ್ಲೂ ಹರಡಿಕೊಂಡಿರುವವು ಮತ್ತು ಕೆಳಭಾಗದಲ್ಲೂ ಹರಡಿಕೊಂಡಿರುವವು ಅಲ್ಲಾಹನು ತನ್ನ ದಾಸರನ್ನು ಎಚ್ಚರಿಸುತ್ತಿರುವುದು ಈ ಅಂತಿಮ ಗತಿಯ ಕುರಿತೇ ಆಗಿದೆ ಆದುದರಿಂದ ನನ್ನ ದಾಸರೇ ನನ್ನ ಕ್ರೋಧವನ್ನು ಭಯಪಡಿದೆ ಇದಕ್ಕೆ ವ್ಯತಿರಿಕ್ತವಾಗಿ ತಾಗೂತನ ದಾಸರಿಂದ ಮುಕ್ತರಾಗಿ ಅಲ್ಲಾಹನ ಕಡೆಗೆ ಮರಳುವವರಿಗೆ ಶುಭವಾರ್ತೆ ಆದುದರಿಂದ ತೈಗನ್ ಮಾತನ್ನು ಚೆನ್ನಾಗಿ ಆಲಿಸುವ ಹಾಗೂ ಅದರ ಅತ್ಯುತ್ತಮ ಭಾಗವನ್ನು ಅನುಸರಿಸುವ ನನ್ನ ದಾಸರಿಗೆ ಶುಭವಾರ್ತೆ ನೀಡಿ ಅಲ್ಲಾಹನಿಂದ ಸನ್ಮಾರ್ಗ ನೀಡಲ್ಪಟ್ಟವರು ಇವರೇ ಮತ್ತು ಇವರೇ ಬುದ್ಧಿವಂತರು ಕೈಗೆಂಬರರೆ ಯಾರ ಮೇಲೆ ಅಲ್ಲಾಹನ ಯಾತನೆಯ ತೀರ್ಮಾನವು ಅನ್ವಯಿಸಿಬಿಟ್ಟಿದೆಯೋ ಅವನನ್ನು ರಕ್ಷಿಸುವವನಾರು ಅಗ್ನಿಯಲ್ಲಿ ಬಿದ್ದು ಬಿಟ್ಟಿರುವವನನ್ನು ನೀವು ರಕ್ಷಿಸಬಲ್ಲಿರಾ ಆದರೆ ತಮ್ಮ ಪ್ರಭುವನ್ನು ಭಯಪಡುತ್ತಿದ್ದವರಿಗಾಗಿ ಅಂತಸ್ತಿನ ಮೇಲೆ ಅಂತಸ್ತಿರುವ ಉನ್ನತ ಭವನಗಳಿರುವವು ಅವುಗಳ ತಲಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವವು ಇದು ಅಲ್ಲಾಹನ ವಾಗ್ದಾನ ಅಲ್ಲಾಹನು ತನ್ನ ವಾಗ್ದಾನವನ್ನೆಂದು ಉಲ್ಲಂಘಿಸುವುದಿಲ್ಲ ನೀವು ನೋಡುತ್ತಿಲ್ಲವೇ ಅಲ್ಲಾಹನು ಆಕಾಶದಿಂದ ನೀರು ಸುರಿಸಿದನು ಅನಂತರ ಅದನ್ನು ಚಿಲುಮೆ ಮತ್ತು ನದಿಗಳ ರೂಪದಲ್ಲಿ ಭೂಮಿಯೊಳಗೆ ಹರಿಸಿದನು ತರುವಾಯ ಆ ನೀರಿನ ಮೂಲಕ ಅವನು ಬೆಳೆಗಳನ್ನು ಹೊರತೆಗೆಯುತ್ತಾನೆ ಅನಂತರ ಆ ಬೆಳೆಗಳು ಹಣ್ಣಾಗಿ ಒಣಗುತ್ತದೆ ಹಳದಿಯಾಗಿ ಬಿಡುವುದನ್ನು ನೀವು ನೋಡುತ್ತೀರಿ ಕೊನೆಗೆ ಅಲ್ಲಾಹನು ಅವುಗಳನ್ನು ಹೊಟ್ಟಾಗಿ ಮಾಡಿಬಿಡುತ್ತಾನೆ ವಾಸ್ತವದಲ್ಲಿ ಇದರಲ್ಲಿ ಬುದ್ಧಿಜೀವಿಗಳಿಗೆ ಒಂದು ಪಾಠವಿದೆ ಅಲ್ಲಾಹನು ಯಾರ ಹೃದಯವನ್ನು ಇಸ್ಲಾಮಿಗಾಗಿ ತೆರೆದು ಹಾಗೂ ಯಾರು ತನ್ನ ಪ್ರಭುವಿನ ಕಡೆಯಿಂದ ಒಂದು ಪ್ರಕಾಶದಲ್ಲಿ ನಡೆಯುತ್ತಿರುವನೋ ಅವನು ಇವುಗಳಿಂದ ಯಾವ ಪಾಠವನ್ನು ಕಲಿಯದವನಂತೆ ಆಗಬಲ್ಲನೆ ಯಾರ ಹೃದಯಗಳು ಅಲ್ಲಾಹನ ಬೋಧನೆಯಿಂದ ಇನ್ನಷ್ಟು ಕಠಿಣವಾಗಿ ಹೋದವೋ ಅವರಿಗಾಗಿ ವಿನಾಶವಿದೆ ಅವರು ಸುವ್ಯಕ್ತ ಪಥಭ್ರಷ್ಟತೆಯಲ್ಲಿ ಬಿದ್ದಿರುತ್ತಾರೆ ಅಲ್ಲಾಹನು ಅತ್ಯುತ್ತಮ ವಾಣಿಯನ್ನು ಅವತರಿಸಿರುವನು ಎಲ್ಲ ಭಾಗಗಳು ಸಮಾನ ಸ್ವರೂಪವಾಗಿರುವಂತಹ ಗ್ರಂಥವಿದು ಇದರಲ್ಲಿ ವಿಷಯಗಳು ಪುನರಾವರ್ತಿಸಲ್ಪಟ್ಟಿವೆ ಇದನ್ನು ಕೇಳಿದಾಗ ತಮ್ಮ ಪ್ರಭುವನ್ನು ಭಯಪಡುವವರಿಗೆ ರೋಮಾಂಚನವಾಗುತ್ತದೆ ಮತ್ತು ಅವರ ಶರೀರ ಹಾಗೂ ಹೃದಯಗಳು ಮೃದುವಾಗಿ ಅಲ್ಲಾಹನ ಸ್ಮರಣೆಯ ಕಡೆಗೆ ವಾಲಿಬಿಡುತ್ತದೆ ಅಲ್ಲಾಹನ ಮಾರ್ಗದರ್ಶನ ಅವನು ತಾನು ಇಚ್ಛಿಸಿದವರನ್ನು ಸನ್ಮಾರ್ಗಕ್ಕೆ ತರುತ್ತಾನೆ ಮತ್ತು ಅಲ್ಲಾಹನೇ ಸನ್ಮಾರ್ಗ ತೋರದಿದ್ದರೆ ಅಂತಹವನಿಗೆ ಬೇರಾವ ಮಾರ್ಗದರ್ಶಕನೂ ಇಲ್ಲ ಪುನರುತ್ಥಾನ ದಿನ ತನ್ನ ಮುಖದ ಮೇಲೆ ಯಾತನೆಯ ಉಗ್ರ ಹೊಡೆತವನ್ನು ತಿನ್ನುವನ ದುರವತ್ತೆಯನ್ನು ನೀವು ಊಹಿಸಬಲ್ಲಿರ ಇಂತಹ ಅಕ್ರಮಿಗಳೊಡನೆ ಈಗ ನೀವು ಮಾಡುತ್ತಿದ್ದ ಗಳಿಕೆಯ ರುಚಿಯನ್ನು ಸವಿಯಿರಿ ಎಂದು ಹೇಳಲಾಗುವುದು ಇವರಿಗಿಂತ ಮುಂಚೆಯೂ ಅನೇಕರು ಇದೇ ರೀತಿ ಸುಲ್ಲಾಗಿಸಿದ್ದಾರೆ ಕೊನೆಗೆ ಅವರ ಯೋಚನೆಗೂ ನಿಲುಕದ ಅವರ ಮೇಲೆ ಯಾತನೆ ಬಂತು ತರುವಾಯ ಅಲ್ಲಾಹನು ಅವರಿಗೆ ಲೌಕಿಕ ಜೀವನದಲ್ಲೇ ಅಪಮಾನದ ರುಚಿಯನ್ನು ಸವಿಸಿದನು ಮತ್ತು ಪರಲೋಕದ ಯಾತನೆಯಂತೂ ಇದಕ್ಕಿಂತಲೂ ಉಗ್ರವಾಗಿದೆ ಇವರು ಅರಿಯುತ್ತಿದ್ದರೆ ಜನರು ಪ್ರಜ್ಞಾವಂತರಾಗಲೆಂದು ನಾವು ಈ ಕುರ್ಆನ್ನಲ್ಲಿ ಅವರಿಗೆ ತರತರದ ಉದಾಹರಣೆಗಳನ್ನು ನೀಡಿದ್ದೇವೆ ಅರಬಿ ಭಾಷೆಯಲ್ಲಿರುವ ಕುಹಾನ್ ಇದರಲ್ಲಿ ಯಾವ ವಕ್ರತೆಯೂ ಇಲ್ಲ ಇದು ಇವರು ರಕ್ಷಣೆ ಹೊಂದಲಿಕ್ಕಾಗಿದೆ ಅಲ್ಲಾಹು ಒಂದು ಉದಾಹರಣೆ ಕೊಡುತ್ತಾನೆ ಒಬ್ಬನಿಗೆ ದುಷ್ಟ ಸ್ವಭಾವದ ಅನೇಕ ಯಜಮಾನರಿದ್ದು ಅವರೆಲ್ಲ ಆತನನ್ನು ತಮ್ಮ ತಮ್ಮೆಡೆಗೆ ಎಳೆಯುತ್ತಿದ್ದಾರೆ ಇನ್ನೊಬ್ಬನು ಸಂಪೂರ್ಣವಾಗಿ ಕೇವಲ ಒಬ್ಬ ಯಜಮಾನನ ದಾಸನು ಇವರಿಬ್ಬರ ಸ್ಥಿತಿ ಏಕರೂಪವಾಗಿರಲು ಸಾಧ್ಯವೇ ಸರ್ವಸ್ತುತಿಗಳು ಅಲ್ಲಾಹನಿಗೆ ಮೀಸಲು ಆದರೆ ಹೆಚ್ಚಿನವರು ಅಜ್ಞಾನದಲ್ಲಿ ಬಿದ್ದಿದ್ದಾರೆ ಸಂದೇಶವಾಹಕರೇ ನಿಮಗೂ ಮರಣ ಹೊಂದಲಿಕ್ಕಿದೆ ಮತ್ತು ಇವರಿಗೂ ಮರಣ ಹೊಂದಲಿಕ್ಕಿದೆ ಕೊನೆಗೆ ಪುನರುತ್ಥಾನ ದಿನ ನೀವೆಲ್ಲರೂ ನಿಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ ನಿಮ್ಮ ನಿಮ್ಮ ದಾವೆಗಳನ್ನು ಹೂಡಲಿರುವಿರಿ ಅಲ್ಲಾಹನ ಮೇಲೆ ಮತ್ತು ಸತ್ಯವು ತನ್ನ ಮುಂದೆ ಬಂದಾಗ ಅದನ್ನು ಸುಳ್ಳಾಗಿಸಿ ಬಿಟ್ಟವನಿಗಿಂತ ದೊಡ್ಡ ಅಕ್ರಮಿ ಇನ್ನಾಡಿರಬಹುದು ಇಂತಹ ಸತ್ಯ ನಿಷೇಧಿಗಳಿಗೆ ನರಕದಲ್ಲಿ ನೆಲೆಯಿಲ್ಲವೇ ಸತ್ಯವನ್ನು ತಂದವನು ಮತ್ತು ಅದನ್ನು ಸತ್ಯವೆಂದು ನಂಬಿದವರು ಮಾತ್ರ ವ್ಯಾಸನೆಯಿಂದ ರಕ್ಷಣೆ ಪಡೆಯುವರು ಅವರು ಬಯಸಿದ್ದೆಲ್ಲವೂ ಅವರ ಪ್ರಭುವಿನ ಬಳಿ ಅವರಿಗೆ ಸಿಗುವುದು ಇದು ಪುಣ್ಯ ಮಾಡಿದವರಿಗೆ ಇರುವ ಸತ್ಫಲ ಇದು ಅವರು ಮಾಡಿದ್ದ ಅತ್ಯಂತ ನಿಕೃಷ್ಟ ಕರ್ಮಗಳನ್ನು ಅಲ್ಲಾಹನು ಅವರ ಲೆಕ್ಕದಿಂದ ಅಲಿಸಿ ಮತ್ತು ಅವರಿಗೆ ಅವರು ಮಾಡುತ್ತಿದ್ದ ಅತ್ಯುತ್ಕೃಷ್ಟ ಕರ್ಮಗಳಿಗನುಸಾರ ಪ್ರತಿಫಲ ನೀಡಲು ಆಗಿರುತ್ತದೆ ಸಂದೇಶವಾಹಕರೇ ಅಲ್ಲಾಹನು ತನ್ನ ದಾಸನಿಗೆ ಸಾಕಾಗಲಾರನೆ ಇವರು ಅವನ ಹೊರತಾಗಿರುವ ಇತರರ ಬಗ್ಗೆ ನಿಮ್ಮನ್ನು ಹೆದರಿಸುತ್ತಾರೆ ವಸ್ತುತಃ ಯಾರನ್ನು ಅಲ್ಲಾಹನೇ ಪಥಭ್ರಷ್ಟಗೊಳಿಸಿಬಿಟ್ಟನೋ ಅವನಿಗೆ ದಾರಿ ತೋರಿಸುವವನಾರೂ ಇಲ್ಲ ಮತ್ತು ಯಾರಿಗೆ ಅಲ್ಲಾಹನೇ ಮಾರ್ಗದರ್ಶನ ಮಾಡಿದನೋ ಅವನನ್ನು ದಾರಿಗಡಿಸುವವನು ಯಾರೂ ಇಲ್ಲ ಅಲ್ಲಾಹು ಮಹಾಪ್ರಬಲನು ಪ್ರತೀಕಾರ ಪಡೆಯುವವನೂ ಅಲ್ಲವೇ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದವನಾರೆಂದು ನೀವು ಇವರೊಡನೆ ಕೇಳಿದರೆ ಅಲ್ಲಾಹನೆಂದು ಇವರೇ ಸ್ವತಃ ಹೇಳುವರು ವಸ್ತುಸ್ಥಿತಿ ಹೀಗಿರುವಾಗ ಅಲ್ಲಾಹನು ನನಗೇನಾದರೂ ಹಾನಿಯನ್ನುಂತು ಮಾಡಲಿಚ್ಛಿಸಿದರೆ ನೀವು ಅಲ್ಲಾಹನನ್ನು ಬಿಟ್ಟು ಪ್ರಾರ್ಥಿಸುತ್ತಿರುವ ನಿಮ್ಮ ಈ ದೇವತೆಗಳು ಆತನು ಮಾಡುವ ಹಾನಿಯಿಂದ ನನ್ನನ್ನು ರಕ್ಷಿಸಬಲ್ಲರೇ ಅಥವಾ ಅಲ್ಲಾಹು ನನ್ನ ಮೇಲೆ ಕೃತ ಇವರು ಅವನ ಕೃಪೆಯನ್ನು ತಡೆಯಬಲ್ಲರೇ ಎಂದು ಅವರೊಡನೆ ಕೇಳಿರಿ ನನಗೆ ಅಲ್ಲಾಹನೇ ಸಾಕು ಭರವಸೆ ಇಡುವವರು ಅವನ ಮೇಲೆಯೇ ಭರವಸೆಯನ್ನಿಡುತ್ತಾರೆ ಎಂದು ಅವರೊಡನೆ ಹೇಳಿಬಿಡಿರಿ ಇವರೊಡನೆ ಸ್ಪಷ್ಟವಾಗಿ ಹೇಳಿಬಿಡಿರಿ ನನ್ನ ಜನಾಂಗದವರೇ ನೀವು ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸ ಮಾಡುತ್ತಲೀರಿ ನಾನು ನನ್ನ ಕೆಲಸವನ್ನು ಮಾಡುತ್ತಲಿರುವೆನು ಯಾರ ಮೇಲೆ ಅಪಮಾನಕರ ಯಾತನೆ ಬರುತ್ತದೆ ಮತ್ತು ಎಂದೆಂದೂ ಸಿಗದಂತಹ ಶಿಕ್ಷೆ ಯಾರಿಗ ಸಿಗುತ್ತದೆ ಎಂದು ಸದ್ಯದಲ್ಲಿ ನಿಮಗೆ ತಿಳಿದು ಸಂದೇಶವಾಹಕರೆ, ನಾವು ಸಕಲ ಮಾನವರಿಗಾಗಿ ಈ ಪರಮ ಸತ್ಯ ಗ್ರಂಥವನ್ನು ನಿಮಗೆ ಅವತೀರ್ಣಗೊಳಿಸಿದ್ದೇವೆ ಇನ್ನು ನೇರ ಮಾರ್ಗವನ್ನನುಸರಿಸುವವನು ತಾನಾಗಿಯೇ ಅನುಸರಿಸುವನು ಮತ್ತು ಪಥಭೃಷ್ಟನಾಗುವವನ ಪತಭೃಷ್ಟತೆಯ ದೋಷವು ಅವನ ಮೇಲೆಯೇ ಇರುವುದು ಮರಣದ ವೇಳೆ ಆತ್ಮಗಳನ್ನು ವಶಪಡಿಸಿಕೊಳ್ಳುವವನು ಅಲ್ಲಾಹನೇ ಮತ್ತು ಇನ್ನೂ ಸಾಯದಿದ್ದವನ ಆತ್ಮವನ್ನು ನಿದ್ರಾವಸ್ಥೆಯಲ್ಲಿ ವಶಪಡಿಸಿಕೊಳ್ಳುವವನು ಅವನೇ ಅವನು ಯಾವುದರ ನೇರೆ ಮರಣದ ತೀರ್ಮಾನವನ್ನು ಜಾರಿಗೊಳಿಸುತ್ತಾನೋ ಅದನ್ನು ತಡೆ ಹಿಡಿಯುತ್ತಾನೆ ಮತ್ತು ಇತರ ಆತ್ಮಗಳನ್ನು ಒಂದು ನಿರ್ದಿಷ್ಟ ಕಾಲದವರೆಗಾಗಿ ಹಿಂದಕ್ಕೆ ಕಳುಹಿಸುತ್ತಾನೆ ನಿಶ್ಚಯವಾಗಿಯೂ ವಿಚಾರಶೀಲರಿಗೆ ಇದರಲ್ಲಿ ದೊಡ್ಡ ನಿದರ್ಶನಗಳಿವೆ ಇವರು ಆ ಅಲ್ಲಾಹನನ್ನು ಬಿಟ್ಟು ಇತರರನ್ನು ಶಿಫಾರಸುದಾರರಾಗಿ ಮಾಡಿಬಿಟ್ಟಿರುವರೆ ಅವರ ಅಧಿಕಾರದಲ್ಲಿ ಏನೂ ಇಲ್ಲದಿದ್ದರು ಅವರು ಅವಿವೇಕಿಗಳಾಗಿದ್ದರೂ ಶಿಫಾರಸು ಮಾಡುವರೆ ಎಂದು ಕೇಳಿರಿ ಶಿಫಾರಸು ಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ ಭೂಮಿ ಆಕಾಶಗಳ ಪ್ರಭುತ್ವಕ್ಕೆ ಅವನೇ ಒಡೆಯನಾಗಿರುತ್ತಾನೆ ಅನಂತರ ನೀವು ಅವನ ಕಡೆಗೆ ಮರಳಿಸಲ್ಪಡಲಿರುವಿರಿ ಎಂದು ಹೇಳಿರಿ ಏಕಮಾತ್ರ ಅಲ್ಲಾಹನ ಪ್ರಸ್ತಾಪವಿತ್ತಲಾದಾಗ ಪರಲೋಕದ ಮೇಲೆ ವಿಶ್ವಾಸವಿಲ್ಲದವರ ಹೃದಯಗಳು ಮರುಗಲಾರಂಭಿಸುತ್ತವೆ ಮತ್ತು ಅವನ ಹೊರತು ಇತರರ ಪ್ರಸ್ತಾಪ ಬರುವಾಗ ಅವರು ಒಮ್ಮೆಲೆ ಆನಂದ ತುಂದಿಲರಾಗುತ್ತಾರೆ ಹೇಳಿರಿ ಅಲ್ಲಾಹು ಭೂಮಿ ಆಕಾಶಗಳ ಸೃಷ್ಟಿಕರ್ತನೆ ಪ್ರತ್ಯಕ್ಷ ಪರೋಕ್ಷಗಳ ಜ್ಞಾನಿಯೇ ನಿನ್ನ ದಾಸರು ಭಿನ್ನಾಭಿಪ್ರಾಯ ತಾಳುತ್ತಾ ಬಂದಿರುವ ವಿಷಯದಲ್ಲಿ ಅವರ ನಡುವೆ ನೀನೇ ತೀರ್ಮಾನ ಮಾಡಲಿರುವೆ ಈ ಅಕ್ರಮಿಗಳ ವಶದಲ್ಲಿ ಭೂಮಿಯ ಸಕಲ ಸಂಪತ್ತು ಇದ್ದರೂ ಮತ್ತು ಅಷ್ಟೇ ಇನ್ನೂ ಇದ್ದರೂ ಅವರು ಇದೆಲ್ಲವನ್ನು ಪುನರುತ್ಥಾನ ದಿನದ ಕೆಟ್ಟ ಯಾತನೆಯಿಂದ ಪಾರಾಗಲಿಕ್ಕಾಗಿ ಪರಿಹಾರವಾಗಿ ಕೊಡಲು ಸಿದ್ಧರಾಗುವರು ಅಲ್ಲಿ ಅಲ್ಲಾಹನ ಕಡೆಯಿಂದ ಇವರು ನಿರೀಕ್ಷಿಸದೇ ಇದ್ದುದಲ್ಲವೂ ಇವರ ಮುಂದೆ ಬರುವುದು ಅಲ್ಲಿ ಇವರಿಗೆ ಇವರ ಗಳಿಕೆಯ ದುಷ್ಪರಿಣಾಮಗಳೆಲ್ಲವೂ ಬಯಲಾಗಿ ಬಿಡುವವು ಯಾವುದನ್ನು ಇವರು ಪರಿಹಾಸ ಮಾಡುತ್ತಿದ್ದರೋ ಅದೇ ಇವರ ಮೇಲೆ ಎರಗುವುದು ಇದೇ ಮಾನವನಿಗೆ ಒಂದಿಷ್ಟು ಸಂಕಷ್ಟವೂ ಬಂದಾಗ ಅವನು ನಮ್ಮನ್ನು ಪ್ರಾರ್ಥಿಸುತ್ತಾನೆ ಮತ್ತು ನಾವು ಅವನಿಗೆ ನಮ್ಮ ಕಡೆಯಿಂದ ಕೊಡುಗೆಗಳನ್ನು ಕೊಟ್ಟು ಒಬ್ಬಿಸಿದಾಗ ಇದನ್ನು ನನಗೆ ಜ್ಞಾನದ ಆಧಾರದಲ್ಲಿ ಕೊಡಲಾಗಿದೆ ಎನ್ನುತ್ತಾನೆ ಅಲ್ಲ ವಾಸ್ತವದಲ್ಲಿ ಇದು ಪರೀಕ್ಷೆಯಾಗಿದೆ ಆದರೆ ಇವರಲ್ಲಿ ಹೆಚ್ಚಿನವರು ಅರಿಯುವುದಿಲ್ಲ ಈ ಮಾತನ್ನೇ ಇವರಿಗಿಂತ ಮುಂಚೆ ಗತಿಸಿದವರೂ ಹೇಳಿದ್ದಾರೆ ಆದರೆ ಅವರು ಗಳಿಸುತ್ತಿದ್ದುದು ಅವರಿಗೇನು ಫಲಕಾರಿಯಾಗಲಿಲ್ಲ ಅನಂತರ ಅವರು ತಮ್ಮ ಗಳಿಕೆಯ ಕೆಟ್ಟ ಫಲವನ್ನು ಅನುಭವಿಸಿದರು ಮತ್ತು ಇವರ ಪೈಕಿಯು ಅಕ್ರಮಿಯಾಗುವವರು ಸದ್ಯದಲ್ಲೇ ತಮ್ಮ ಗಳಿಕೆಯ ದುಷ್ಫಲವನ್ನು ಅನುಭವಿಸುವರು ಇವರು ನಮ್ಮನ್ನು ಮಣಿಸಲಾರರು ಅಲ್ಲಾಹನು ತಾನಿಚ್ಛಿಸಿದವರ ಜೀವನಾಧಾರವನ್ನು ವಿಸ್ತೃತಗೊಳಿಸಿ ಬಿಡುತ್ತಾನೆ ಮತ್ತು ತಾನಿಚ್ಚಿಸಿದವರಿಗೆ ಅದನ್ನು ಪರಿಮಿತಗೊಳಿಸುತ್ತಾನೆಂಬುದು ಇವರಿಗೆ ಗೊತ್ತಿಲ್ಲವೇ ವಿಶ್ವಾಸವಿರಿಸುವವರಿಗೆ ಇದರಲ್ಲಿ ನಿದರ್ಶನಗಳಿವೆ ಸಂದೇಶವಾಹಕರೇ ನನ್ನ ಪರವಾಗಿ ಹೇಳಿರಿ ತಮ್ಮ ಮೇಲೆಯೇ ಅತಿರೇಕ ತೆಗೆಕೊಂಡಿರುವ ನನ್ನ ದಾಸರೇ ಅಲ್ಲಾಹನ ಕರುಣೆಯ ಬಗ್ಗೆ ನಿರಾಶರಾಗಬೇಡಿರಿ ನಿಶ್ಚಯವಾಗಿಯೂ ಅಲ್ಲಾಹು ಸಕಲ ಪಾಪಗಳನ್ನು ಕ್ಷಣಿಸಿ ಅವನಂತೂ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ನಿಮ್ಮ ಪ್ರಭುವಿನೆಡೆಗೆ ಮರಳಿ ಬಂದಿರಿ ಮತ್ತು ಅವನ ಶರಣಾಗತ ದಾಸರಾಗಿ ಬಿಡಿರಿ ನಿಮ್ಮ ಮೇಲೆ ಯಾತನೆ ಎರಗಿಬಿಡುವ ಹಾಗೂ ಮತ್ತೆಲ್ಲಿಂದಲೂ ನಿಮಗೆ ಸಹಾಯ ಸಿಗಲಾರದ ಸ್ಥಿತಿ ಬರುವುದಕ್ಕೆ ಮುಂಚೆ ಮತ್ತು ನಿಮ್ಮ ಕಡೆಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಕಳುಹಿಸಲಾಗಿರುವ ಗ್ರಂಥದ ಅತ್ಯುತ್ತಮ ತಾತ್ಪರ್ಯವನ್ನು ಅನುಸರಿಸಿರಿ ನಿಮಗೆ ಅರಿವೇ ಇಲ್ಲದಂತೆ ನಿಮ್ಮ ಮೇಲೆ ಹಠಾತ್ತನೆ ಯಾತನೆಯೂ ಬಂದೆರಗುವುದಕ್ಕೆ ಮುಂಚೆ ಅನಂತರ ಯಾರಾದರೂ ನಾನು ಅಲ್ಲಾಹನ ಮುಂದೆ ಮಾಡುತ್ತಲಿದ್ದ ಅಪರಾಧವು ಖೇದನೀಯ ನಾನಂತೂ ಪರಿಹಾಸ್ಯ ಮಾಡುವವರ ಸಾಲಿಗೆ ಸೇರಿದ್ದೆನು ಎಂದು ಹೇಳುವಂತಾಗದಿರಲಿ ಅಥವಾ ಅಯ್ಯೋ ಅಲ್ಲಾಹನು ನನಗೆ ಮಾರ್ಗದರ್ಶನ ನೀಡಿರುತ್ತಿದ್ದರೆ ನಾನು ದೇವನಿಷ್ಠರಲ್ಲಾಗುತ್ತಿದ್ದೆ ಎಂದು ಅಥವಾ ಯಾತನೆಯನ್ನು ಕಣ್ಣಾರೆ ಕಂಡು ಅಯ್ಯೋ ನನಗೆ ಇನ್ನೊಂದು ಅವಕಾಶ ಸಿಕ್ಕಿಬಿಟ್ಟರೆ ನಾನು ಸತ್ಕರ್ಮವೆಸಗುವವರಲ್ಲಾಗಿ ಬಿಡುತ್ತಿದ್ದೆ ಎಂದು ಹೇಳುವಂತಾಗದಿರಲಿ ಆಗ ಅವನಿಗೆ ಏಕೆ ನನ್ನ ವಚನಗಳು ನಿನ್ನ ಬಳಿಗೆ ಬಂದಿದ್ದು ಅನಂತರ ನೀನು ಅವುಗಳನ್ನು ಸುಳ್ಳಾಗಿಸಿದೆ ಮತ್ತು ದುರಹಂಕಾರ ತೋರಿದೆ ನೀನು ಸತ್ಯ ನಿಷೇಧಿಗಳಲ್ಲಾದೆ ಎಂಬ ಉತ್ತರ ಸಿಗುವಂತೆಯೂ ಆಗಬಾರದು ಇಂದು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿದವರ ಮುಖವು ಪುನರುತ್ಥಾನ ದಿನ ಕಪ್ಪಾಗಿ ಬಿಟ್ಟಿರುವುದನ್ನು ನೀವು ಕಾಣುವಿರಿ ದುರಹಂಕಾರಿಗಳಿಗೆ ನರಕದಲ್ಲಿ ಸಾಕಷ್ಟು ಸ್ಥಳವಿಲ್ಲವೆ ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ದೇವಭಯವುಳ್ಳವರಾಗಿದ್ದ ಜನರ ವಿಜಯ ಸಾಧನೆಗಳ ಕಾರಣ ಅಲ್ಲಾಹನು ಅವರಿಗೆ ಮೋಕ್ಷ ನೀಡುವನು ಅಲ್ಲಿ ಅವರಿಗೆ ಯಾವ ಹಾನಿಯೂ ತಟ್ಟದು ಮತ್ತು ಅವರು ದುಃಖಿತರಾಗಲಾರರು ಅಲ್ಲಾಹು ಸಕಲ ವಸ್ತುಗಳ ಸೃಷ್ಟಿಕರ್ತನು ಮತ್ತು ಅವನೇ ಸಕಲ ವಸ್ತುಗಳ ಮೇಲ್ವಿಚಾರಕನಾಗಿರುವನು ಭೂಮಿ ಆಕಾಶಗಳ ಭಂಡಾರಗಳ ಬೀಗದ ಕೈಗಳು ಅವನ ವಶದಲ್ಲೇ ಇವೆ ಮತ್ತು ಅಲ್ಲಾಹನ ಸೂಕ್ತಗಳನ್ನು ನಿಷೇಧಿಸುವವರೇ ನಷ್ಟ ಹೊಂದುವವರಾಗಿದ್ದಾರೆ ಇವರೊಡನೆ ಹೇಳಿರಿ ತಿಳಿಗೇಡಿಗಳೇ ನೀವು ಅಲ್ಲಾಹನ ಹೊರತು ಇತರರ ಆರಾಧನೆ ಮಾಡಲು ನನ್ನೊಡನೆ ಹೇಳುತ್ತೀರಾ ನೀವು ಇದನ್ನು ಅವರೊಡನೆ ಸ್ಪಷ್ಟವಾಗಿ ಹೇಳಿಬಿಡಬೇಕು ಏಕೆಂದರೆ ನೀವು ದೇವ ಸಹಭಾಗಿತ್ವವೆಸಗಿದರೆ ನಿಮ್ಮ ಕರ್ಮವು ನಿರರ್ಥಕಗೊಳ್ಳುವುದು ಮತ್ತು ನೀವು ನಷ್ಟ ಹೊಂದುವವರಲ್ಲಾಗುವಿರಂದು ನಿಮ್ಮ ಕಡೆಗೂ ನಿಮಗಿಂತ ಮುಂಚೆ ಗತಿಸಿದ ಸಕಲ ಪ್ರವಾದಿಗಳ ಕಡೆಗೂ ದಿವ್ಯವಾಣಿ ಕಳುಹಿಸಲಾಗಿದೆ ಆದುದರಿಂದ ಸಂದೇಶವಾಹ ನೀವು ಕೇವಲ ಅಲ್ಲಾಹನ ಆರಾಧನೆಯನ್ನು ಮಾಡಿರಿ ಮತ್ತು ಕೃತಜ್ಞ ದಾಸರಲ್ಲಾಗಿರಿ ಇವರು ಅಲ್ಲಾಹನನ್ನು ಗೌರವಿಸಬೇಕಾದ ರೀತಿಯಲ್ಲಿ ಗೌರವಿಸಲಿಲ್ಲ ಅವನೆ ಮಹಿಮಾವಂತನೆಂದರೆ ಪುನರುತ್ಥಾನ ದಿನ ಇಡೀ ಭೂಮಿಯು ಅವನ ಮುಷ್ಟಿಯೊಳಗಿರುವುದು ಮತ್ತು ಆಕಾಶಗಳು ಅವನ ಬಲಗೈಯಲ್ಲಿ ಸುತ್ತಿಕೊಂಡಿರುವುದು ಇವರು ಮಾಡುತ್ತಿರುವ ದೇವ ಸಹಭಾಗಿತ್ವದಿಂದ ಅವನು ಪಾವನನೂ ಅತ್ಯುನ್ನತನೂ ಆಗಿರುತ್ತಾನೆ ಅಂದು ಕಹಳೆ ಊದಲ್ಪಡುವುದು ಮತ್ತು ಅಲ್ಲಾಹು ಯಾರನ್ನು ಜೀವಂತವಾಗಿರಿಸಲು ಇಚ್ಛಿಸುವ ಅವನ ಹೊರತು ಭೂಮಿ ಆಕಾಶಗಳಲ್ಲಿರುವವರೆಲ್ಲರೂ ಸತ್ತು ಬೀಳುವರು ತರುವಾಯ ಇನ್ನೊಂದು ಕಹಳೆ ಊದಲ್ಪಡುವುದು ಮತ್ತು ಒಮ್ಮೆಲೆ ಎಲ್ಲರೂ ಎದ್ದು ನೋಡತೊಡಗುವರು ಭೂಮಿಯು ತನ್ನ ಪ್ರಭುವಿನ ಜ್ಯೋತಿಯಿಂದ ಬೆಳಗುವುದು ಕರ್ಮ ಗ್ರಂಥವು ತಂದಿರಿಸಲ್ಪಡುವುದು ಪ್ರವಾದಿಗಳು ಎಲ್ಲ ಸಾಕ್ಷಿಗಳು ಜನರ ನಡುವೆ ಸರಿಯಾಗಿ ನ್ಯಾಯಸಹಿತ ತೀರ್ಮಾನ ಮಾಡಿಬಿಡಲಾಗುವುದು ಅವರ ಮೇಲೆ ಯಾವ ಅಕ್ರಮವೂ ಆಗದು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಮಾಡಿದ್ದ ಕರ್ಮಗಳ ಸರ್ವ ಸಂಪೂರ್ಣ ಪ್ರತಿಫಲ ನೀಡಲಾಗುವುದು ಜನರು ಮಾಡುತ್ತಿರುವುದೆಲ್ಲವನ್ನು ಅಲ್ಲಾಹು ಚೆನ್ನಾಗಿ ಅರಿತಿರುತ್ತಾನೆ ಈ ತೀರ್ಮಾನದ ಬಳಿಕ ಸತ್ಯ ಗುಂಪು ಗುಂಪುಗಳಾಗಿ ನರಕದ ಕಡೆಗೆ ಅಟ್ಟಲ್ಪಡುವ ಅವರು ಅಲ್ಲಿಗೆ ತಲುಪಿದಾಗ ಅದರ ದ್ವಾರಗಳು ತೆರೆಯಲ್ಪಡುವವು ಮತ್ತು ಅದರ ಕಾವಲುಗಾರರು ಅವರೊಡನೆ ನಿನಗೆ ನಿಮ್ಮ ಪ್ರಭುವಿನ ವಚನಗಳನ್ನು ತಿಳಿಯ ಹೇಳುವ ಹಾಗೂ ನಿಮಗೊಮ್ಮೆ ಈ ದಿನವನ್ನೂ ಕಾಣಬೇಕಾಗುವುದೆಂದು ಎಚ್ಚರಿಸುವ ಸಂದೇಶ ವಾಹಕರು ನಿಮ್ಮೊಳಗಿಂದಲೇ ನಿಮ್ಮ ಕಡೆಗೆ ಬಂದಿರಲಿಲ್ಲವೇ ಎಂದು ಕೇಳುವರು ಅವರು ಹೀಗೆ ಉತ್ತರ ಕೊಡುವರು ಹೌದು ಬಂದಿದ್ದರು ಆದರೆ ಯಾತನೆಯ ತೀರ್ಮಾನವು ಸತ್ತಿ ನಿಷೇಧಿಗಳನ್ನು ಅಂಟಿಕೊಂಡಿತು ಆಗ ಅವರೊಡನೆ ನರಕದ ದ್ವಾರಗಳಲ್ಲಿ ಪ್ರವೇಶಿಸಿ ಇನ್ನು ನಿಮಗೆ ಇಲ್ಲೇ ಸದಾಕಾಲ ಇರಬೇಕಾಗಿದೆ ದುರಹಂಕಾರಿಗಳಿಗಾಗಿರುವ ಅತ್ಯಂತ ಕೆಟ್ಟ ನಿವಾಸವಿದು ಎನ್ನಲಾಗುವುದು ತಮ್ಮ ಪ್ರಭುವಿನ ಆಜ್ಞೋಲ್ಲಂಘನೆಯಿಂದ ದೂರವಿರುತ್ತಿದ್ದವರನ್ನು ಗುಂಪು ಗುಂಪುಗಳಾಗಿ ಸ್ವರ್ಗದ ಕಡೆಗೆ ಒಯ್ಯಲಾಗುವುದು ಅವರು ಅಲ್ಲಿಗೆ ತಲುಪುವಾಗ ಅದರ ದ್ವಾರಗಳು ಮೊದಲೇ ತೆರೆದಿರಿಸಲ್ಪಟ್ಟಿರುವವು ಆಗ ಅದರ ವ್ಯವಸ್ಥಾಪಕರು ಅವರೊಡನೆ ನಿಮಗೆ ಸಲಾಂ ನಿಮ್ಮ ಮೇಲೆ ಶಾಂತಿ ಇರಲಿ ಬಹಳ ಚೆನ್ನಾಗಿದ್ದೀರಿ ಇದರೊಳಗೆ ಸದಾ ಪ್ರವೇಶಿಸಿಕೊಳ್ಳಿರಿ ಎನ್ನುವರು ಆಗ ಇವರು ಹೇಳುವರು ನಮ್ಮೊಂದಿಗೆ ತನ್ನ ವಾಗ್ದಾನವನ್ನು ಸತ್ಯಗೊಳಿಸಿದ ಹಾಗೂ ನಮ್ಮನ್ನು ಭೂಮಿಯ ವಾರೀ ಮಾಡಿದ ಅಲ್ಲಾಹನಿಗೆ ಕೃತಜ್ಞತೆಗಳು ಇನ್ನು ನಾವು ಸ್ವರ್ಗದಲ್ಲಿ ನಮ್ಮ ವಿಷ್ಠ ಕಡೆಗೆ ನಮ್ಮ ನಿವಾಸ ಮಾಡಿಕೊಳ್ಳಬಹುದು ಹೀಗೆ ಕರ್ಮವೆಸಗುವವರಿಗೆ ಅತ್ಯುತ್ತಮ ಪ್ರತಿಫಲವಿದೆ ದೇವಚರರು ವಿಶ್ವ ಸಿಂಹಾಸನದ ಸುತ್ತಲೂ ಸಾಲುಗಟ್ಟಿ ತಮ್ಮ ಪ್ರಭುವಿನ ಪ್ರಶಂಸೆ ಮತ್ತು ಕೀರ್ತನೆ ಮಾಡುತ್ತಿರುವುದನ್ನು ನೀವು ಮತ್ತು ಜನರ ನಡುವೆ ಸರಿಯಾಗಿ ನ್ಯಾಯಪೂರ್ಣ ತೀರ್ಮಾನ ಮಾಡಿಬಿಡಲಾಗುವುದು ಮತ್ತು ಸರ್ವಲೋಕ ಪಾಲಕನಾದ ಅಲ್ಲಾಹನಿಗೆ ಸಕಲ ಸ್ತೋತ್ರಗಳೂ ಮೀಸಲೆಂದು ಸಾರಿ